ಮಗಳ ಮದುವೆ ಇದಾದ ಎರಡು ಮೂರು ವರ್ಷಗಳ ನಂತರ ವೆಂಕಟರಾಮ ಭಟ್ಟರ ಮನೆಯಲ್ಲಿ ಅವರ ಮಗಳ ಮದುವೆ ನಡೆಯಿತು ನಾಲ್ಕು ದಿನ ವೈದಿಕ ವಿಜೃಂಭಣೆಯಿಂದ ನಡೆಯಿತು ಸೊಗಸಾದ ಭೋಜನ ಗಂಧ ಪುಷ್ಪ ತಾಂಬೂಲ ವಿನಿಯೋಗದಲ್ಲಿ ಕೊರತೆಯನ್ನು ಆ ಸಂದರ್ಭದಲ್ಲಿ ಅವರ ಶಿಷ್ಯಕೋಟಿಗೆ ಸೇರಿದ ನಟುವರು ತಮ್ಮ ಸೇವೆ ನಡೆಯಬೇಕೆಂದು ಕುತೂಹಲಪಟ್ಟರು ಆದರೆ ನೇರವಾಗಿ ಭಟ್ಟರವರಲ್ಲಿ ಈ ಮಾತು ಹೇಳಲು ಅವರಿಗೆ ಹೆದರಿಕೆ ಸಂಕೋಚ ಈ ಕಾರಣದಿಂದ ಅವರು ತಮ್ಮ ಸಂಕಲ್ಪವನ್ನು ನನ್ನ ತಂದೆಗೆ ತಿಳಿಸಿ ಆತ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 ನಾನು ಮುಂದು ತಾನು ಮುಂದು ಎಂದು ಎಲ್ಲರೂ ಗುರುಗಳ ಅಪ್ಪಣೆಗಾಗಿ ಕಾದಿದ್ದರು ವೆಂಕಟರಾಮ ಬಟ್ಟರು. ಮಗಳು ನಗೆ ನಗುತ್ತಾ ಹೇಳಿದರು ತಿಪ್ಪಯ ನೀನು ಅವರಿಗೆ ಹೇಳು ತಿಪ್ಪ ಭಟ್ಟರು ಇಬ್ಬರಿಬ್ಬರನ್ನು ಜೊತೆ ಮಾಡಿ ನಾಲ್ಕು ಗುಂಪಿನವರು ಒಬ್ಬೊಬ್ಬರೂ ಒಂದೊಂದು ಹನಸು ಹೇಳತಕ್ಕದ್ದೆಂದು ವಿಧಿಸಿದರು ಯಾವ ಗುಂಪು ಮೊದಲು ಯಾವುದು ಆಮೇಲೆ ಎಂಬುದನ್ನು ಅವರೇ ಹೇಳಿದರು ಅನಂತರ ಪ್ರಾರಂಭವಾಯಿತು ಆ ಎಂಟು ಮಂದಿಯ ಪೈಕಿ ನನಗೆ ಒಬ್ಬತನ ಹೆಸರು ಜ್ಞಾಪಕವಿದೆ ಆತ ನಂಗಲಿ ಗ್ರಾಮದ ಕಡೆಯ ಸೂರ್ಯನಾರಾಯಣ ಆ ಶಿಷ್ಯರು ಹನಸನ್ನು ಪದಕ್ರಮ ಜಟೆ ಧನ ಈ ನಾಲ್ಕು ರೂಪಗಳಲ್ಲಿ ಹೇಳಿದರು ಒಂದು ನನಗೆ ಜ್ಞಾಪಕವಿದೆ ಗ ಗ ಗೋಚಿಷತ್ ಶುಚಿಷದಸು ಶುಚಿಷದಿತಿ ಶುಚಿಸತ್ ವಸುರಂತರಿಕ್ಷಸತ್ ನಾಲ್ಕು ತಂಡ ತಂಡಗಳ ವೇದಗಾನ ಮುಗಿಯುವ ವೇಳೆಗೆ ಸುಮಾರು ಏಳು ಗಂಟೆ ಆಗಿರಬಹುದು ಸದಿಗರೆಲ್ಲಾ ಬೆರಗಾಗಿ ಕುಳಿತಿದ್ದರು ವೆಂಕಟರಾಮ ಬಟ್ಟರ ಮುಖ ಅವರ ಬಾರಿಯ ಮುಖ ಪ್ರಫುಲ್ಲವಾಗಿತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯು ದಂಪತಿಗಳನ್ನು ಆಶೀರ್ವದಿಸಿದ ಬಳಿಕ ವೆಂಕಟರಾಮ ಭಟ್ಟರ ಬಳಿಗೆ ಬಂದು ಎರಡು ಪಾದಗಳನ್ನು ಹಿಡಿದು ನಮಸ್ಕರಿಸಿದರು ಗುರುಗಳು ಅಂತಿನ ಆನಂದ ನೋಡಿದವರು ಅನುಭವಿಸಿದ್ದು ವರ್ಣಿಸುವುದು ಮಾತಿಗೆ ಶಕ್ಯವಿಲ್ಲ ಶ್ರೀರಾಮನು ಲಂಕೆಯನ್ನು ಜಯಿಸಿದ ದಿವಸ ಅಲೆಕ್ಸಾಂಡರ್ ಅನ್ನು ಜಯಗಳಿಸಿದ ದಿವಸ ಕೊಳಂಬಸ್ ಅನ್ನು ಅಮೆರಿಕವನ್ನು ಕಂಡ ದಿವಸ ಎಂತ ಆನಂದ ಪಟ್ಟಿರಬಹುದೋ ಅಂತಹದು ನಮ್ಮ ವೆಂಕಟರಾಮ ಭಟ್ಟರ ಆನಂದ ವೇದಗುರು ಕಲಿಸಿದ ಪಾಠ ಶಿಷ್ಯರಲ್ಲಿ ಫಲಕ್ಕೆ ಬಂದದ್ದನ್ನು ಕಂಡರು ಆ ಕಾಲದ ಜನ ಇಂಗ್ಲಿಷ್ನಲ್ಲಿ ಹೇಳುವಂತೆ ಅನ್ಸೊಫಿಸ್ಟಿಕೇಟೆಡ್ ಅತಿ ನಾಗರಿಕತೆಯನ್ನು ಕಾಣದವರು ಅತಿ ಕೃತಕವನ್ನು ಅರಿಯದವರು ಸರಳರಾಗಿದ್ದದ್ದು ಮಾತ್ರವಲ್ಲದೆ ಸರಳತೆಯೂ ಯುಕ್ತವೆಂದು ನಂಬಿದವರು ವೆಂಕಟರಾಮ ಭಟ್ಟರು ನನ್ನ ತಾತ ಚೇಚಣ್ಣ ಎಂದು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 ಕಾರ್ಯಗಳಲ್ಲಿ ಪುರೋಹಿತರಾಗಿರಲು ತಾವು ಸಮರ್ಥರಾಗಿದ್ದರೂ ಆ ದುಃಖವನ್ನು ಸಹಿಸಲು ತಮ್ಮಿಂದಾಗದೆಂದು ಪದೇ ಪದೇ ಚೇಚಣ್ಣನ ಹೆಸರನ್ನು ಮೃತನೆಂದು ಹೇಳೋದು ತಮಗೆ ಅಸಾಧ್ಯವೆಂದು ಆಪ್ತರಿಗೆ ಹೇಳಿ ವೇದಮೂರ್ತಿ ಶ್ಯಾಮಟ್ಟರವರನ್ನು ಅಂದಿನ ಪೌ ಪ್ರಾರ್ಥಿಸಿಕೊಂಡರು ಏಳನೆಯ ದಿನದಿಂದ ಕಡೆಯ ದಿನದವರೆಗೆ ಕರ್ಮಗಳಿಗಾಗಿ ಹೆಬ್ಬಣ್ಣೆಯಿಂದ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 ಆ ಎಲ್ಲ ಮನೆಗಳವರು ವೆಂಕಟರಾಮ ಭಟ್ಟರನ್ನು ಗುರುಗಳೆಂದು ಭಾವಿಸಿ ಅವರ ಮನೆಯಲ್ಲಿ ಗೆಜ್ಜೆ ಪೂಜೆ ಮಾಡಿಸಿಕೊಳ್ಳುತ್ತಿದ್ದರು ವೆಂಕಟರಾಮ ಭಟ್ಟರಾದರೂ ತಾವು ಸಮಸ್ತರಿಗೂ ಪುರೋಹಿತರಾಗಿರುವುದು ತಮ್ಮ ಕುಲಕರ್ತವ್ಯವೆಂದು ನಂಬಿದವರು ರಾಮಾಯಣದ ಉಪದೇಶ ವೆಂಕಟರಾಮ ಭಟ್ಟರು ತನ್ನ ನನ್ನ ಶ್ರೀಮದ್ ರಾಮಾಯಣ ಉಪದೇಶ ಮಾಡಿದ ದಿವಸದ ಸಂಭ್ರಮ ನನ್ನ ನೆನಪಿನಲ್ಲಿ ಸ್ಫುಟವಾಗಿ ಚಿತ್ರಿತವಾಗಿದೆ ಅಂದು ವಿಜಯದಶಮಿ ಹಬ್ಬ ಕೋಲಾರದಿಂದ ನನ್ನ ತಾತಂದಿರು ಬಂದಿದ್ದರು ಅವರಿಗೆ ತಮ್ಮ ಮಗ ರಾಮಾಯಣ ಪಾರಾಯಣ ಮಾಡಬೇಕೆಂಬ ಉತ್ಸಾಹ ಅವರ ತಮ್ಮನಿಗೂ ಹಾಗೆ ಉತ್ಸಾಹ ಮನೆಯನ್ನು ರಂಗವಲ್ಲಿ ತೋರಣಗಳಿಂದ ಸಿಂಗದರಿಸಿದ್ದರು ಐದಾರು ಮಂದಿ ವೈದಿಕ ಬ್ರಾಹ್ಮಣರು ಮುತ್ತೈದೆಯರು ಬಂದಿದ್ದರು ಓಲಗ ನಡೆಯಿತು ಬೆಳಿಗ್ಗೆ ಒಂಬತ್ತು ಗಂಟೆಯ ವೇಳೆಗೆ ಪೂಜೆ ಪಂಚಾಮೃತ ರುದ್ರಾಭಿಷೇಕ ಪೂರ್ವಕ ಸಹಸ್ರ ನಾಮಾರ್ಚನೆ ಕುಂಕುಮಾರ್ಚನೆ ಮಹಾಮಂಗಳಾತಿ ಮಂತ್ರ ಪುಷ್ಪಗಳು ಇವೆಲ್ಲ ಮುಗಿದ ಮೇಲೆ ಉಪದೇಶ ವೆಂಕಟರಾಮ ಭಟ್ಟರು ಕೂಜಂತಂ ರಾಮರಾಮೇತಿ ವಾಲ್ಮೀಕಿ ಗಿರಿಸಂಭೂತ ವೇದ ವೇದ್ಯೇ ಪರೇ ಪುಂಸಿ ವೈದೇಹಿ ಸಹಿತಂ ಈ ಪೀಠಿಕಾಪದ್ಯಗಳನ್ನು ಪದಪದ ಬಿಡಿಸಿ ತಾವು ಉಚ್ಚರಿಸಿ ಬಳಿಕ ತಂದೆ ಒಂದೊಂದು ಪದ ಎರಡೆರಡು ಸಾರಿ ನುಡಿಯುವಂತೆ ಹೇಳಿದರು ಅನಂತರ ತಪಸ್ಸಾಧ್ಯಯ ನಿರತಂ ಈ ಸಂಕ್ಷೇಪ ಸರ್ಗವನ್ನು ಪೂರ್ತಿ ತಾವು ಹೇಳಿ ಶಿಷ್ಯನ ಬಾಯಿ ಇಂದ ಹೇಳಿಸಿದರು ಇದು ಮುಗಿಯುವ ವೇಳೆಗೆ ಮಧ್ಯಾಹ್ನ ಭೋಜನ ಕಾಲ ಹೋಳಿಗೆ ಪಾಯಸದ ಅಡಿಗೆ ಆ ರೀತಿ ಪುನಃ ಆ ಕುಂಕುಮಾರ್ಚನೆ ಪೂಜೆ ಮಾರನೆಯ ದಿನವೂ ವಿಶೇಷ ಪೂಜೆ ಪಾರಾಯಣಗಳು ನಡೆದವು ಇಂತಹ ಸಮಾರಂಭಗಳು ಮುಳುಬಾಗಿಲಿನಲ್ಲಿ ಆಗಾಗ ನಡೆಯುತ್ತಿದ್ದವು ವೆಂಕಟರಾಮ ಶಾಸ್ತ್ರಿಗಳೆಂಬ ಘನವಿದ್ವಾಂಸರು ವರ್ಷೇ ಕ್ರಮವಾಗಿ ರಾಮೋತ್ಸವ ನಡೆಸುತ್ತಿದ್ದರು ಇವರ ವಿಷಯವನ್ನು ಬೇರೆ ಕಡೆ ಬರೆದಿದ್ದೇನೆ ಮಾಧ್ವ ಪಂಡಿತರುಗಳ ಮನೆಗಳಲ್ಲಿ ಮಂಗಳ ಪ್ರಸ್ಥಗಳು ನಡೆಯುತ್ತಿದ್ದವು ವೈಶ್ಯಾದಿ ಜನಗಳು ರಾಮೋತ್ಸವ ಮಾಡಿಸುತ್ತಿದ್ದರು ವೆಂಕಟರಾಮ ಬಟ್ಟರು ಬಹುಶಃ ಸಾವಿರದ ಒಂಬೈನೂರ ಏಳು ಎಂಟರಲ್ಲಿ ಕಲಾ ದಿನರಾದರು ವೈದಿಕರ ನಂಬಿಕೆ ವೆಂಕಟರಾಮ ಭಟ್ಟರ ವೃತ್ತಾಂತವನ್ನು ಅವರ ಜನದ ವೃತ್ತಾಂತವನ್ನು ಬರೆದಿರುವುದರಲ್ಲಿ ನಾನು ಯಾವುದೋ ಲೋಕೋತ್ತರ ಸಂಗತಿಯನ್ನು ಹೇಳ ಹೊರಟಿಲ್ಲ ಆ ಜನರ ಜೀವನ ಆ ಕಾಲಕ್ಕೆ ಸಾಮಾನ್ಯವಾದದ್ದೇ ಅಂಥ ವೈದಿಕ ಕುಟುಂಬಗಳು ಆಗ ಅಪರೂಪವಲ್ಲ ಎಷ್ಟೋ ಕಡೆ ಕೋಲಾರ ಶ್ರೀನಿವಾಸಪುರ ಚಿಕ್ಕಬಳ್ಳಾಪುರ ಮುಂತಾದ ಊರುಗಳಲ್ಲಿಯೂ ಇನ್ನೂ ಸಣ್ಣ ಸಣ್ಣ ಊರುಗಳಲ್ಲಿಯೂ ಅಂಥ ವೈದಿಕ ಕುಟುಂಬಗಳು ಸಾಮಾನ್ಯವಿದ್ದವು ಈಗ ಎಂದರೆ ಕಳೆದ ಐವತ್ ಅರವತ್ತು ವರ್ಷಗಳಲ್ಲಿ ಅಂತ ಕುಟುಂಬಗಳು ಆಗುತ್ತಿವೆ. ಹಿಂದಿನ ಸಮಾಜ ಲಕ್ಷಣಗಳು ಈಗ ಅಳಿಸಿ ಹೋಗುತ್ತಿವೆ ಅದನ್ನು ಕೊಂಚ ಮಟ್ಟಿಗಾದರೂ ಗುರುತು ಮಾಡಬೇಕೆಂಬುದಷ್ಟೇ ನನ್ನ ಉದ್ದೇಶ ಆ ಜೀವ ವಿಧಾನದಲ್ಲಿ ಎದ್ದು ಕಾಣುತ್ತಿದ್ದ ಲಕ್ಷಣಗಳು ಮುಖ್ಯವಾಗಿ ಮೂರು ನಂಬಿಕೆ ನೆಮ್ಮದಿ ವಾತ್ಸಲ್ಯ ಅವರು ದೇವರೆಂಬುದರಲ್ಲಿಯೂ ಪುಣ್ಯಪಾಪ ಸ್ವರ್ಗ ನರಕಗಳೆಂಬುದರಲ್ಲಿಯೂ ನಂಬಿಕೆ ಇಟ್ಟಿದ್ದರು ಅದು ಅಳವು ಗಾಢವೂ ಆದ ನಂಬಿಕೆ ಹೀಗೆ ನಂಬಿಕೆ ಇದ್ದಿದ್ದರಿಂದ ಅವರ ಜೀವನದಲ್ಲಿ ಒಂದು ನೆಮ್ಮದಿ ಕಾಣಬರುತ್ತಿತ್ತು ಯಾವುದಕ್ಕೂ ಪರದಾಟವಿಲ್ಲ ರಾಗದ್ವೇಷಗಳ ಅತಿಯಿಲ್ಲ ಬಂದ ಕಷ್ಟ ಸಂಕಟಗಳನ್ನು ಹೇಗೋ ಸುಧಾರಿಸಿ ಸಹಿಸಿಕೊಳ್ಳುವ ಶಕ್ತಿ ಅವರಿಗಿತ್ತು ಹೆಚ್ಚು ತೆಲ್ಲಣವಿಲ್ಲದಿದ್ದ ಕಾರಣದಿಂದ ತಮಗೆ ಇದ್ದದರಲ್ಲಿ ತಮಗೆ ಬಂದದರಲ್ಲಿ ಸಂತೋಷ ಪಡುವುದು ಅವರಿಗೆ ಸಾಧ್ಯವಾಗಿತ್ತು ನೆಮ್ಮದಿಯಿಂದ ಸಂತೋಷ ಲೋಕಸ್ನೇಹ ಹೀಗೆ ಜಗದೀಶ್ವರನ ಪ್ರಭುತ್ವದಲ್ಲಿ ನಂಬಿಕೆಯು ಮನಸ್ಸಿನಲ್ಲಿ ಸಮಾಧಾನವೂ ಇದ್ದುದರಿಂದ ಲೋಕ ವಿಷಯದಲ್ಲಿ ಮೈತ್ರಿಯಿಂದ ನಡೆದುಕೊಳ್ಳುವುದು ಸುಲಭವಾಯಿತು ನೆರೆಯವರಿಗೆ ಈ ಹೊತ್ತು ಸಿರಿ ಅದನ್ನು ನೋಡಿ ಕರುವಿಲ್ಲ ದೇವರು ದಯಮಾಡಿದರೆ ನನ್ನ ನಮಗೂ ನಾಳೆ ಸಿರಿ ದೇವರ ದಯೇ ದೊಡ್ಡದು ಅದು ಅವರಿಗೆ ಬಂದಿತ್ತು ನಾವು ಸಂತೋಷ ಪಡೋಣ ನೆರೆಯವರಿಗೆ ಕಷ್ಟ ಬಂದಿತ್ತು ಅಯ್ಯೋ ಅದು ಪಾಪ ಫಲ ನಮಗೂ ಅದು ತಪ್ಪಿದ್ದಲ್ಲ ಅವರ ಕಷ್ಟದ ಹೊರೆಯನ್ನು ನಮ್ಮಿಂದಾದಷ್ಟು ಹಗುರ ಮಾಡೋಣ ಇದು ಲೋಕಸ್ನೇಹ ಈ ಲೋಕಸ್ನೇಹ ಬರುವುದು ಮನಸ್ಸು ವಿಶಾಲವಾದಾಗ ಮನಸ್ಸು ವಿಶಾಲವಾಗುವುದು ನೆಮ್ಮದಿ ಇದ್ದಾಗ ನೆಮ್ಮದಿ ಬಿರುವುದು ನಂಬಿಕೆ ಪೂರ್ಣ ನಂಬಿಕೆಯಾದಾಗ ಇದು ಐವತ್ತರವತ್ತು ವರ್ಷ ಹಿಂದಿನ ಜೀವನದ ಅವಲೋಕನದಿಂದ ತೋರಿಬರುತ್ತದೆ ನಮ್ಮ ಮೋಟಾರ್ ಆಟಂ ಯುಗದಲ್ಲಿ ಈಗಿನ ಗಡಿಬಿಡಿಯಲ್ಲಿ ಇಂದಿನ ಬಾಡಿನ ಹೋರಾಟದಲ್ಲಿ ಈ ಖಾಲಿ ಗಲಾಟೆಯಲ್ಲಿ ಈಗಿನ ಫೇಸ್ ಪೌಡರ್ ಟೂತ್ಪೇಸ್ಟ್ಗಳ ಸಂಭ್ರಮದಲ್ಲಿ ನೆಮ್ಮದಿಯ ಕಾಲ ಒಂದಿತ್ತೆಂಬುದನ್ನು ನಾವು ಮನಸ್ಸಿಗೆ ತಂದುಕೊಂಡರೆ ಅದರಿಂದ ನೆಮ್ಮದಿಯ ಸ್ವರೂಪ ಕೊಂಚವಾದರೂ ನಮ್ಮ ಮನಸ್ಸಿಗೆ ಬಂದೀತೇನೋ ಎಂದು ನನ್ನ ಚಪಲ ಯಥಾವೃಕ್ಷ ಸಂಪುಷ್ಟಿ ತಸ ದುರದ್ಗಂಧೋ ವಾಥ್ಯೇಮ ಪುಣ್ಯಸ್ಯ ಕರ್ಮಣೋ ದುರಾದ್ಗಂಧೋ ವಾತಿ